ಬ್ರಹ್ಮದೇವರಿಂದ ಮನುಷ್ಯೋತ್ತಮ ಪರ್ಯಂತ ಮನುಷ್ಯ ಅಧಮರಿಂದ ಕಲಿ ಪರಿಯಂತ ನೀಚತ್ವವನ್ನು ಹೆಣತಾರೆ ಕಮಲ ಸಂಭವ ಮುಖ್ಯ ಮನುಷ್ಯೋತ್ತಮರ ಪರ್ಯಂತರದಿ ಮುಕ್ತರು ಸಮ ಶತಾಯು ಸುಳ್ಳವನು ಕಲಿ ಬ್ರಹ್ಮನೋಪಾದಿ ಕ್ರಮದಿನೀಚರು ದೈತ್ಯರು ನರಾಧಮರ ಪಿಡಿದು ಕುಲಕ್ಷ್ಮಿಯ ಕಲಿಯನು ಅನುಪಮರೆನಿಸುವರು ಅಸುರರುಳು ದ್ವೇಷಾದಿ ಗುಣದಿಂದ ಕಮಲ ಸಂಭವ ಅಂದರೆ ಶತೃಖ ಬ್ರಹ್ಮದೇವರು ಕಮಲ ಸಂಭವ ಅಂದರೆ ಬ್ರಹ್ಮದೇವರಿಂದ ಆರಂಭ ಮಾಡಿ ಮನುಷ್ಯೋತ್ತಮ ತೃಣಜೀವರಿಯ ಪರ್ಯಂತ ಎಲ್ಲರೂ ಕೂಡ ಮುಕ್ತಿಯೋಗ್ಯ ಚೇತನರು ತಾರತಮ್ಯದಿಂದನೇ ಇರ್ತಾರೆ ಬ್ರಹ್ಮದೇವರಿಗೆ ನೂರು ವರ್ಷ ಆಯುಸ್ಸು ಪರಿಮಿತಿ ಅದರಂತೆ ಕಲಿಪುರುಷನಿಗೂ ಕೂಡ ನೂರು ವರ್ಷ ಆಯುಸ್ಸು ಶತಾಯುಷುಳ್ಳವನೋ ಅಂತ ಬ್ರಹ್ಮಾದಿ ಮುಕ್ತರಿಗೂ ದೈತ್ಯರಿಗೂ ಒಂದು ರೀತಿ ಸಾಮ್ಯ ಇದೆ ಅಂತ ಬ್ರಹ್ಮದೇವರಿಂದ ಮನುಷ್ಯೋತ್ತಮರವರೆಗೆ ಮುಕ್ತರಲ್ಲಿ ಹೇಗೆ ನೀಚತ್ವ ತಾರತಮ್ಯ ಇದೆಯೋ ಅದೇ ರೀತಿಯಾಗಿ ಮನುಷ್ಯಾದಮರಿಂದ ಕಲಿ ತನಕ ಕೂಡ ದೈತ್ಯರಲ್ಲಿ ನೀಚತ್ವ ತಾರತಮ್ಯ ಅನ್ನೋದಿದೆ ಪದ್ಯದಲ್ಲಿ ಮುಕ್ತರು ಸಮ ಅಂದರೆ ಮುಕ್ತರಿಗೆ ಸಮವಾಗಿ ದೈತ್ಯರೂ ನೀಚರು ಅಂತ ಅರ್ಥ ವಾಣಿ ಬ್ರಹ್ಮರು ಸುರರಲ್ಲಿ ಅಲಕ್ಷ್ಮಿ ಅಥವಾ ಕುಲಕ್ಷ್ಮಿ ಕಲಿಗಳು ಅಸುರರಲ್ಲಿ ಅನುಪುಮರಣಿಸುವರು ಅಂತ ಈ ಬ್ರಹ್ಮ ಮತ್ತು ಕಲಿ ಇಬ್ಬರಿಗೂ ಶತವರ್ಷ ಅಂದರೆ ನೂರು ವರ್ಷ ಆಯುಸ್ಸು ಇದು ಕೂಡ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಾಮ್ಯ ತಮೋಯೋಗ್ಯರಾಗಿರ್ತಕ್ಕಂಥ ದೈತ್ಯವರ್ಗದ ಜೀವರುಗಳ ಸಮುದಾಯದಲ್ಲಿ ಭಗವಂತನಲ್ಲಿ ಮತ್ತು ಭಗವಂತನ ಭಕ್ತರುಗಳಲ್ಲಿ ದ್ವೇಷ ಸಾಧನೆ ಮಾಡುವಂಥ ಕಲಿಪುರುಷ ಸದೃಷ ನೀಚ ತಮ ಅವನಿಗೆ ಹೋಲಿಸ್ಲಿಕ್ಕೆ ಉಪಮಯ ಕೊಡಲಿಕ್ಕೆ ಮತ್ತಾವ ಪಾಪಿಗಳಾದ ದೈತ್ಯರು ಇಲ್ಲ ಶ್ರೀಹರಿ ಮತ್ತು ಹರಿಭಕ್ತರ ದ್ವೇಷದಲ್ಲಿ ಪರಮಾಧಿಕ್ಯ ಅಂದರೆ ಕಲಿಯೊಳಗೆ ಇದೆ ಅಂತ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ಒಂದು ಬ್ರಹ್ಮ ಕಲ್ಪಕ್ಕೆ ಒಬ್ಬನೇ ಮಹಾಕಲಿ ಎಂದು ತಿಳಿಸ್ತಾರೆ ವನಜ ಸಂಭವ ಅಬ್ದಶತ ಒಬ್ಬನೇ ಮಹಾಕಲಿ ಶಬ್ದವಾಚ್ಯನು ದಿನ ದಿನಗಳಲ್ಲಿ ಬೀಳುವ ಅಂಧಂ ತಮದಿ ಕಲಿ ಮಾರ್ಗ ಧನುಜರೆಲ್ಲ ಪ್ರತೀಕ್ಷಿಸುತ್ತ ಬ್ರಹ್ಮನ ಶತಾಬ್ದ ಹಂತದಲ್ಲಿ ಲಿಂಗವು ಅನಿಲನ ಗದಾ ಪ್ರಹಾರದಿಂದಲೇ ಭಂಗ ಐದು ಓದು ಅಂತ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ಮಹಾಕಲಿ ಶಬ್ದ ವಾಚ್ಯ ಒಬ್ಬನೇ ಕಲಿ ದಿನ ದಿನಗಳಲ್ಲಿ ಒಬ್ಬೊಬ್ಬರಾಗಿ ಕಲಿಗಳು ಅಂದಂಥಮಸ್ಸಿನಲ್ಲಿ ಬಿಡ್ತಾ ಇರ್ತಾರೆ ಈ ಕಲೀ ನಾಮಕ ದೈತ್ಯರು ಮಹಾಕಲಿಯ ಮಾರ್ಗವನ್ನು ನಿರೀಕ್ಷಣೆ ಮಾಡ್ತಾ ತಮಸನ ದ್ವಾರದಲ್ಲಿ ಕಾಯತಾ ಇರ್ತಾರೆ ಬ್ರಹ್ಮನ ನೂರು ವರ್ಷ ಆದಮೇಲೆ ಕೊನೆಯಲ್ಲಿ ವಾಯುದೇವರ ಗದಾಪ್ರಹಾರದಿಂದ ಅವರ ಲಿಂಗ ದೇಹ ಅನ್ನೋದು ಭಂಗ ಅಂತ ಬ್ರಹ್ಮಕಲ್ಪ ಪೂರ್ತಿ ಬ್ರಹ್ಮದೇವರು ಒಬ್ಬರೇ ಇರುವಂತೆ ಮಹಾಕಲಿಯು ಒಬ್ಬನೇ ಇರ್ತಾನೆ ಬೇರೆ ಕಲಿಗಳು ಜಿರಕೊಬ್ಬರಂತೆ ತಮ್ಮ ಸಾಧನೆಯನ್ನು ಮುಗಿಸಿ ತಮಸ್ಸಿನ ದ್ವಾರದಲ್ಲಿ ನಿಂತು ಮಹಾಕಲಿಯ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಮಹಾಕಲಿ ಕೊನೆಯಲ್ಲಿ ಬಂದ ಮೇಲೆ ಅವನೊಂದಿಗೆ ಎಲ್ಲ ಕಲಿಗಳಿಗೂ ವೈದೇವರ ಗದಾಪ್ರಹಾರದಿಂದ ಲಿಂಗ ದೇಹ ಭಂಗ ಆಮೇಲೆ ತಮಸ್ಸಿನ ಪ್ರವೇಶ ಆ ತಮಸ್ಸೆ ಹೇಗಿದೆ ಅಂತ ಶಾಶ್ವತ ದುಃಖ ಪುನರಾವೃತ್ತಿರಾಹಿತ್ಯ ಮೋಕ್ಷ ಹೇಗೆ ಶಾಶ್ವತ ಸುಖ ಪುನರಾವೃತ್ತಿರಾಯಿತೇವೋ ಇಲ್ಲಿ ಶಾಶ್ವತ ದುಃಖವನ್ನು ಅವರೆಲ್ಲ ಅನುಭವಿಸ್ತಾರೆ ಒಂದು ಬನ್ ಬ್ರಹ್ಮಕಲ್ಪ ಪೂರ್ವ ಒಬ್ಬನೇ ಬ್ರಹ್ಮ ಇರೋ ಹಾಗೆ ಈ ಕಲಿನೂ ಕೂಡ ಒಬ್ಬನೇ ಇರ್ತಾನೆ ಇತರ ದೈತ್ಯರೆಲ್ಲ ಸಾಧನೆ ಮುಗಿತಾ ಇದ್ದಂತೆ ಅಂದಂತ ಹೋಗಿ ಅಲ್ಲಿ ನಿರೀಕ್ಷೆಯಿಂದನೇ ಕಾಯಬೇಕು ಕಲಿ ಬಂದ ಮೇಲೆ ಅಂದರೆ ಬ್ರಹ್ಮದೇವರು ನೂರು ವರ್ಷ ಮುಗಿಬೇಕು ಕಲಿ ಬರಬೇಕು ಆಮೇಲೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗ ಆಗಬೇಕು ಮುಕ್ತಿಯೋಗ್ಯ ಜೀವರಿಗೆ ಬ್ರಹ್ಮದೇವರ ಜೊತೆಗೆ ಬಿರ್ಜಾನದಿ ಸ್ನಾನದಿಂದ ಲಿಂಗದೇಹ ಭಂಗ ಸಕಲ ದೈ ಸಕಲ ರೈತರಿಗೆ ವೈದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗ ರಾಜಸ್ಸರಿಗೆ ವೈದೇವರ ಹುಂಕಾರದಿಂದ ಲಿಂಗದೇಹ ಭಂಗ ಹೀಗೆ ತ್ರಿವಿಧ ರಾ ಜೀವರಾಶಿಗಳಿಗೂ ಕೂಡ ಲಿಂಗದೇಹ ಭಂಗ ಅನ್ನೋದು ಇದೆ